ವಿರೂಪಾಕ್ಷ ಶಾಸ್ತ್ರಿಗಳ ಸಂಪ್ರದಾಯ ಶ್ರದ್ಧೆ ವ್ಯಾಸಂಗನಿಷ್ಠೆ ವಿರೂಪಾಕ್ಷ ಶಾಸ್ತ್ರಿಗಳವರು ಪ್ರೌಢ ವಿದ್ಯಾರ್ಥಿಯಾಗಿದ್ದಾಗ ದಿವಾನ್ ಸರ್ ಕೆ ಶೇಷಾದ್ರಿ ಅಯ್ಯರವರ ಮನೆಯಲ್ಲಿ ಪುರಾಣ ಪ್ರವಚನ ನಡೆಸುತ್ತಿದ್ದು ಅವರ ಮೆಚ್ಚುಗೆಯನ್ನು ಸಂಪಾದಿಸಿ ಅವರ ಶಿಫಾರಸಿನಿಂದ ಶ್ರೀ ಶೃಂಗೇರಿ ಜಗದ್ಗುರುಗಳವರ ಅನುಗ್ರಹಕ್ಕೆ ಪಾತ್ರರಾದ ಸಂಗತಿಯನ್ನು ಆಗ ತರ್ಕಶಾಸ್ತ್ರದಿಂದ ವೇದಾಂತ ಶಾಸ್ತ್ರಕ್ಕೆ ತಿರುಗಿ ಗುರು ಸನ್ನಿಧಾನದಲ್ಲಿ ವೇದಾಂತ ಶಾಸ್ತ್ರ ಪಾರಾಂಗತರಾದದ್ದನ್ನು ಬೇರೆ ಕಡೆ ಸ್ಮರಿಸಿದ್ದೇನೆ ವಿರೂಪಾಕ್ಷಿ ಶಾಸ್ತ್ರಿಗಳ ವೈದುಷ್ಯವನ್ನು ಭಕ್ತಿ ಶ್ರದ್ಧೆಗಳನ್ನು ಕುರಿತು ನಾನು ಅದಕ್ಕೆ ಮೊದಲೇ ಕೇಳಿದ್ದೆ ಶಾಸ್ತ್ರಿಗಳು ಪಾಠ ಪ್ರವಚನ ವಿಷಯದಲ್ಲಿ ಪರಮ ಪ್ರಾಮಾಣಿಕರು ಮತ್ತು ಸದಾಚಾರ ಸಂಪನ್ನರು ಶಾಸ್ತ್ರ ಬೋಧನೆಯಲ್ಲಿ ಅವರ ಕ್ರಮವು ಪರಿಷ್ಕಾರವಾದದ್ದು ಹೀಗೆಂದು ನನಗೆ ಬಹುಮಂದಿ ಹೇಳಿದ್ದರು ಭಾಷೆ ಶಾಂತಿ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 ಅವರು ವೇದಾಂತ ಶ್ರದ್ಧೆಯುಳ್ಳವರು ಮತ್ತು ಶಿಷ್ಯರು ಅವರು ನನ್ನನ್ನು ಶಾಸಿಗಳ ಬಳಿಗೆ ಹೋಗಬೇಕೆಂದು ಪದೇ ಪದೇ ಪ್ರೋತ್ಸಾಹಿಸುತ್ತಿದ್ದರು ಲಕ್ಷ್ಮಣರಾಯರ ಕೃಪೆಯಿಂದ ನನಗೆ ಶಾಸಿಗಳವರು ಭಾಷೆ ಶಾಂತಿ ಮಾಡಿಸುವಂತೆ ಏರ್ಪಾಟಾಯಿತು ಆ ದಿನ ಬೆಳಿಗ್ಗೆ ನಾನು ಮಡಿಯಿಟ್ಟು ಪೂಜಾ ತೆಗೆದುಕೊಂಡು ಶಂಕರಮಠದ ಅಗ್ರಹಾರದಲ್ಲಿದ್ದ ಶಾಸಿಗಳವರ ಮನೆಗೆ ಹೋದೆ ಶಾಸಿಗಳು ದೇವತಾರ್ಚನೆಯಲ್ಲಿದ್ದರು ನಾನು ಸಾಷ್ಟಾಂಗ ಪ್ರಣಾಮ ಮಾಡಿ ನಾನು ತೆಗೆದುಕೊಂಡು ಹೋಗಿದ್ದ ಪೂಜಾ ದ್ರವ್ಯಗಳ ತಟ್ಟೆಯನ್ನು ಶಾಸ್ತ್ರೀಗಳವರಿಗೆ ಒಪ್ಪಿಸಿ ಅವರ ಆಜ್ಞೆಯಂತೆ ಕುಳಿತುಕೊಂಡೆ ಶಾಸ್ತ್ರಿಗಳವರು ಕಾಯಿ ಹಣ್ಣು ಹೂಗಳನ್ನು ತೆಗೆದಿಸಿಕೊಂಡು ಇದೇನು ತಾಂಬೂಲದಾಗ ಇಟ್ಟಿರೋಣಾಗ್ಯದೆಲ್ಲ ಅಲ್ಪದಕ್ಷಿಣೆ ಅದನ್ನು ತಗೊಂಬೋ ಸಂಪ್ರದಾಯ ಇಲ್ಲವಲ್ಲ ಅದನ್ನು ಹಿಂದಕ್ಕೆ ತಗೊಂಬೋಣಾಗಲಿ ನಾನು ಅಪ್ಪಣೆ ಮಾಡಿದ್ದನ್ನು ಹಿಂದಕ್ಕೆ ಅರ್ಪಣೆ ಮಾಡಿದ್ದನು ಹಿಂದಕ್ಕೆ ತಗೊಂಬೋ ಸಂಪ್ರದಾಯ ಇಲ್ಲವಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು ಕೊಂಚ ನಕ್ಕು ಒಬ್ಬ ಶಿಷ್ಯನನ್ನು ಕರೆದು ಹೇಳಿದರು ಎಲ್ಲ ಇದನ್ನು ಪಾವಲಿ ಮಾಡಿಸಿ ಪಾಠಶಾಲೆಯಾಗೆ ಯಾರಾದರೂ ಬ್ರಾಹ್ಮಣರಿಗೆ ಹಂಚಿಬಿಡು ಪಾವಲಿ ಪಾವಲಿ ಹಾಗೆ ಇಪ್ಪತ್ತು ಮಂದಿ ಬ್ರಾಹ್ಮಣರಿಗೆ ದಕ್ಷಿಣ ಹಂಚಲಾಯಿತು ಪಾಠಶ್ರದ್ಧೆ ಇದು ಸ್ವಭಾವಭಿವ್ಯಕ್ತಿ ಶಾಸ್ತ್ರಿಗಳ ಮನೆಯಲ್ಲಿ ಯಾವಾಗಲೂ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 ನಾನು ತಡಬಡಿಸುತ್ತಿದ್ದೆ ಅಲ್ಲಿ ಏನೋ ಅಕ್ಷರಕಾಲಿತ್ಯವಿತ್ತು ಇದು ಶಾಸ್ತ್ರಿಗಳಿಗೆ ಒಳ್ಳೆಯ ಅವಕಾಶವಾಯಿತು ನೋಡಿದಿರಾ ಇದಕ್ಕೋಸ್ಕರವೇ ನಾನು ಪ್ರೆಂಟು ಬೇಡ ಅಂಬೋದು ನಾವೆಲ್ಲ ನಕ್ಕೆವು ಪ್ರೆಂಟು ಪುಸ್ತಕದಲ್ಲಿ ಅವರಿಗೆ ಆದರವಿಲ್ಲದಿದ್ದರೂ ಪುಸ್ತಕದ ವಿಷಯದಲ್ಲಿ ದೊಡ್ಡ ಗೌರವ ಒಮ್ಮೆ ಪಾಠ ನಡೆಯುತ್ತಿದ್ದಾಗ ಕೈಯಲ್ಲಿ ಪುಸ್ತಕ ಹಿಡಿದು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 ಗ್ರಂಥ ನೆಲದ ಮೇಲಿಟ್ಟರೆ ಪಾಠ ನಿಂತು ಹೋಗು ಹೋಗ್ತದೆ ನನಗೆ ಒಬ್ಬ ಸ್ನೇಹಿತರಿಂದ ಒಂದು ಅಪೂರ್ವ ಗ್ರಂಥ ದೊರೆಯಿತು ಅದರ ಹೆಸರು ತತ್ವ ಕೌಸ್ತುಭ ಅದು ಮಹಾನುಭಾವರಾದ ಭಟ್ಟೋಜಿ ದೀಕ್ಷಿತರ ಕೃತಿ ಅವರ ಶಬ್ದ ಕೌಸ್ತುಭವೆಂಬ ವ್ಯಾಕರಣ ಗ್ರಂಥ ಪ್ರಸಿದ್ಧವಾದದ್ದು ಅದಕ್ಕೆ ಜೊತೆ ತತ್ವ ಆದರೆ ಆ ಕಾಲಕ್ಕೆ ತತ್ವ ಗ್ರಂಥ ಅಚ್ಚಾಗಿದ್ದಂತೆ ನನಗೆ ತಿಳಿದು ಬರಲಿಲ್ಲ ನನ್ನ ಕೈಗೆ ಬಂದಿದ್ದದ್ದು ಕೈ ಬರಹ ಮಾತ್ರ ಈ ಸಂಗತಿಯನ್ನು ನಾನು ಶಸ್ತಿಗಳವರಲ್ಲಿ ಅರಿಕೆ ಮಾಡಿದೆ ಅವರು ಗ್ರಂಥ ನೋಡಬೇಕೆಂದು ಕುತೂಹಲಪಟ್ಟರು ನಾನು ಪುಸ್ತಕವನ್ನು ಅವರ ಮುಂದೆ ಹಿಡಿದೆ ಅವರು ಅದನ್ನು ಕಣ್ಣಿನಿಂದ ನೋಡಿ ಕೇಳಿದರು ಅದಕ್ಕೇನು ಬೆನ್ನಾಗೆ ಅರಿವಿ ಹಾಕದೆ ಅಲ್ಲಿ ದೂರ ಇಟ್ಟು ಬಿಡೋಣವಾಗಲಿ ನಾನು ಮೈಲಿಗೆ ಹುಟ್ಟ ಮೇಲೆ ಅದನ್ನು ನೋಡುತ್ತೇನೆ ಅರಿವೆ ಎಂದರೆ ಬಟ್ಟೆ ರಟ್ಟಿನ ಬಟ್ಟೆ ಅದರಂತೆ ಗ್ರಂಥವನ್ನು ಅಮೂಲಾಗ್ರವಾಗಿ ಓದಿ ಸಂತೋಷಪಟ್ಟು ನನಗೆ ಹಿಂದಕ್ಕೆ ಕೊಟ್ಟರು ಅಂಗಡಿ ಲೆಕ್ಕ ವಿರೂಪಾಕ್ಷ ಶಾಸ್ತ್ರಿಗಳವರಿಗೆ ಶಂಕರ ಮಠದಲ್ಲಿ ದೊರೆಯುತ್ತಿದ್ದ ಸಂಬಳ ತಿಂಗಳಿಗೆ ಎಂಬತ್ತು ರೂಪಾಯಿ ಎಂದು ನನ್ನ ಜ್ಞಾಪಕ ಅವರು ಆ ಹಳವನ್ನು ಕೈಯಿಂದ ಮುಟ್ಟಿದವರಲ್ಲ ಮಠದ ಕಾರ್ಯಾಲಯದಲ್ಲಿ ಬಟವಾಡೆಯ ಪುಸ್ತಕದಲ್ಲಿ ದೇವನಾಗರಿ ಅಕ್ಷರದಲ್ಲಿ ಹನಗಲ್ ವಿರೂಪಾಕ್ಷ ಶಾಸ್ತ್ರಿ ಎಂದು ರುಜು ಮಾಡುವರು ಅದೇ ದಿವಸ ಅವರ ಮನೆಯ ಸಮೀಪದಲ್ಲಿದ್ದ ಅಂಗಡಿ ಕೃಷ್ಣಪ್ಪನವರನ್ನು ಕಂಡು ತಮ್ಮ ಸಂಬಳವನ್ನು ಮಠದ ಕಾರ್ಯಾಲಯದಿಂದ ತಂದುಕೊಂಡು ಲೆಕ್ಕಕ್ಕೆ ಸೇರಿಸಿಕೊಳ್ಳತಕ್ಕದ್ದೆಂದು ಹೇಳುವರು ಮೂರು ನಾಲ್ಕು ತಿಂಗಳಿಗೊಮ್ಮೆ ಎಂದು ಕೃಷ್ಣಪ್ಪನವರನ್ನು ಕಂಡಾಗ ಕೇಳುವರು ಏನು ನಮ್ಮ ಲೆಕ್ಕ ಹ್ಯಾಂಗದೆ ಹೆಚ್ಚು ಬಾಕಿ ಏನು ಇಲ್ಲ ಎಂಟು ಹತ್ತು ರೂಪಾಯಿ ಇರಬಹುದು ಅಷ್ಟೇ ಓಹೋ ಇನ್ನೇನು ದಸರಾ ಬರುತ್ತದಲ್ಲ ಆಗ ಪರೀಕ್ಷೆಗೆ ಹೋಗಬೇಕಾಗ ಆ ಸಂಭಾವನಿ ಬಂದರೆ ಬಾಕಿ ತಿರಬಹುದು. ಕೃಷ್ಣಪ್ಪನವರಿಗೆ ಈ ಭರವಸೆ ಅನವಶ್ಯವಾಗಿತ್ತು ಅವರು ನಕ್ಕು ಭಕ್ತಿಯಿಂದ ಏನೂ ಚಿಂತೆ ಇಲ್ಲ ಎನ್ನುವರು ಪ್ರಯಾಣ ಶಾಸ್ತ್ರಿಗಳು ವರ್ಷ ವರ್ಷವೂ ಶೃಂಗೇರಿಗೆ ಸಲ ಕಾಲಟಿಗೆ ಒಂದು ಸಲ ಹೋಗಬೇಕಾಗಿ ಬರುತ್ತಿತ್ತು ಆ ಪ್ರಯಾಣದ ದಿವಸಕ್ಕೆ ಒಂದು ವಾರ ಹಿಂದೆ ನನಗೆ ವಿಷಯವನ್ನು ತಿಳಿಸುತ್ತಿದ್ದರು ನಾನು ಆಗಿನ ರೈಲ್ವೆ ಪೊಲೀಸ್ ಮುಖ್ಯಸ್ಥರಾದ ರಾವ್ ಸಾಹೇಬ್ ಕೆ ಅವರಿಗೆ ಕೋರಿಕೆ ಸಲ್ಲಿಸುತ್ತಿದ್ದೆ ಅದರಂತೆ ಅವರು ಅರಸೀಕೆರೆಯ ಸ್ಟೇಷನ್ ಮಾಸ್ಟರಿಗೆ ವರ್ತಮಾನಾ ಕೊಡುತ್ತಿದ್ದರು ಬೆಂಗಳೂರಿನ ಗಾಡಿ ಅರಸೀಕೆರೆಗೆ ಸಂಜೆ ಸುಮಾರು ಆರು ಗಂಟೆಗೆ ತಲುಪುತ್ತಿತ್ತು ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಆಳು ಗಾಡಿಯ ಬಳಿಗೆ ಬಂದು ಶಾಸ್ತಿಗಳಿಗೆ ಮುಖ ತೋರಿಸುವನು ಶಾಸ್ತಿಗಳು ಕೂಡಲೇ ಗಾಡಿಯಿಂದಿಳಿದು ಆ ಆಳಿನ ಜೊತೆಯಲ್ಲಿ ಹೋಗುವರು ಆ ಸಮೀಪದಲ್ಲಿದ್ದ ಬಾವಿಯ ಬಳಿಗೆ ಆ ಆಳು ಒಂದು ಬಿಂಡಿಗೆಯನ್ನು ಒಂದು ಹಗ್ಗವನ್ನು ಒಂದು ತಂಬಿಗೆಯನ್ನು ಒಂದಷ್ಟು ಹುಣಸೆ ಹಣ್ಣನ್ನು ಒಂದಷ್ಟು ಮೃತ್ತಿಕೆಯನ್ನು ಸಿದ್ದವಾಗಿರಿಸುತ್ತಿದ್ದ ಶಾಸ್ತ್ರಿಗಳು ನೀರು ಸೇದಿ ಪಾತ್ರೆಗಳನ್ನು ಶುದ್ದಿ ಮಾಡಿ ಮತ್ತೆ ನೀರು ಸೇರಿ ಸಂಧ್ಯಾ ಮಾಡುವರು ಆರೋಗ್ಯ ಪ್ರಧಾನವಾದ ಕೂಡಲೇ ಗಾಡಿಯಲ್ಲಿ ತಮ್ಮ ಜಾಗಕ್ಕೆ ಹಿಂತಿರುಗುವರು ಈ ಸಾಯಂ ಸಂಧ್ಯಾ ವಿಧಿ ತಪ್ಪದೇ ನಡೆಯುತ್ತಿತ್ತು ಈ ಉಪಕಾರಕ್ಕಾಗಿ ಎಲ್ಲರ ಮೇಲೂ ಹೊಗಳಿಕೆ ಹೊರಸುತ್ತಿದ್ದರು ಬಾಯಿ ತುಂಬ ಹೊಗಳಿಕೆ ಸೂತ್ರ ಭಾಷ್ಯ ಪಾಠ ಶಾಸ್ತ್ರಿಗಳವರನ್ನು ನಾನು ಬ್ರಹ್ಮಸೂತ್ರ ಭಾಷ್ಯ ಪಾಠವಾಗಬೇಕೆಂದು ಬೇಡಿಕೊಂಡಿದ್ದೆ ಹಾಗೆಯೇ ಅದುವರೆಗೂ ನಾನು ನೋಡದೇ ಇದ್ದ ಎರಡು ಮೂರು ಉಪನಿಷ್ ಭಾಷ್ಯ ಪಾಠವನ್ನು ಬೇಡಿ ಈ ಶಾಸ್ತ್ರ ವ್ಯಾಸಂಗಕ್ಕಾಗಿ ನಾನು ಎರಡು ವರ್ಷ ಮೀಸಲಾಗಿಟ್ಟಿದ್ದೇನೆಂದು ಭಿನ್ನಯಿಸಿದೆ ಅವರು ಅಷ್ಟು ಕಾಲ ಸಾಕಾಗಲಾರದೆಂದರು ನಾನು ಎರಡು ವರ್ಷ ನಡೆಯಲಿ ಬೇಕಾದರೆ ಇನ್ನೂ ಆರು ತಿಂಗಳು ನಡೆಸೋಣ ಎಂದೆ ಪ್ರತಿದಿನವೂ ಬೆಳಗ್ಗೆ ಎಂಟೂವರೆಯಿಂದ ಹನ್ನೊಂದು ಹನ್ನೊಂದರವರೆಗೆ ಉಪನಿಷ್ ಭಾಷ್ಯ ಮಧ್ಯಾಹ್ನ ಮೂರುವರೆಯಿಂದ ಆರರವರೆಗೆ ಸೂತ್ರ ಭಾಷ್ಯ ಇದು ಸಾಮಾನ್ಯವಾದ ವೇಳಾಪಟ್ಟಿಗೆ ಎಷ್ಟೋ ದಿನ ಇದು ನಡೆಯಲಾಗಲಿಲ್ಲ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಸೂತ್ರ ಭಾಷ್ಯ ಪಾಠದ ಕಾಲದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳವರು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 ನಮ್ಮ ಜನದಲ್ಲಿರುವ ನೂರಾರು ತಪ್ಪು ಭಾವನೆಗಳು ನಮ್ಮ ಇಂದಿನ ರಾಜಕೀಯ ದುಸ್ಥಿತಿಗೂ ಆರ್ಥಿಕ ಅವ್ಯವಸ್ಥೆಗೂ ಮೂಲ ಕಾರಣಗಳಾಗಿವೆ ದೇಶದ ಜನಜೀವನವನ್ನು ಚೊಕ್ಕ ಪಡಿಸಬೇಕೆನ್ನುವರು ನಮ್ಮ ಜನಕ್ಕೆ ಮೊದಲು ಕಾರ್ಯಕಾರಣ ವಿವೇಕದ ಅಭ್ಯಾಸವನ್ನು ಮಾಡಿಸಬೇಕು ಅಂತ ವಿವೇಕದ ಅಭ್ಯಾಸಕ್ಕೆ ಸಾಧಕವಾಗತಕ್ಕದ್ದು ತರ್ಕಶಾಸ್ತ್ರ ತರ್ಕಪಾಂಡಿತ್ಯ ವಿರೂಪಾಕ್ಷ ಶಾಸ್ತ್ರಿಗಳು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 ಬೇರೆ ಬೇರೆಯಾಗಿ ಪ್ರಸ್ತಾವಿಸಿ ನಮ್ಮ ಮತದಲ್ಲಿ ಎಂದರೆ ತಾರ್ಕಿಕ ಮತದಲ್ಲಲ್ಲ ವೇದಾಂತ ಮತದಲ್ಲಿ ಎಂದು ವಿವರಣೆ ಕೊಡುತ್ತಿದ್ದರು ಮೊದಮೊದಲು ಅವರಿಗೆ ಪ್ರಸಿದ್ಧಿ ಇದ್ದದ್ದು ತಾರ್ಕಿಕರೆಂದು ಆದದ್ದರಿಂದಲೇ ತರ್ಕ ಪಂಚಾನನ ಎಂಬ ಬಿರುದು ಜಗದ್ಗುರುಗಳ ಪ್ರಭಾವದಿಂದ ತರ್ಕಕ್ಕಿದ್ದ ಸ್ಥಾನ ವೇದಾಂತಕ್ಕೆ ದೊರೆಯಿತು ಔಚಿತ್ಯ ವಿರೂಪಾಕ್ಷ ಶಾಸ್ತ್ರಿಗಳವರು ಎಲ್ಲ ವಿಷಯಗಳಲ್ಲಿಯೂ ಪ್ರಾಮಾಣಿಕರು ಮತ್ತು ಪರಿಶುದ್ಧ ವೃತ್ತರು ಅಹಂಕಾರದಿಂದಾಗಲಿ ಮಾತ್ಸರಿಯ ಕ್ರೋಧಗಳಿಂದಾಗಲಿ ಮಾತನಾಡುವವರಲ್ಲ ತಮ್ಮ ಅಂತರಂಗದಲ್ಲಿದ್ದ ಸತ್ಯವನ್ನು ನುಡಿಯಬೇಕು ನಿರ್ಭೀತರಾಗಿ ನುಡಿಯಬೇಕು ಇದು ಅವರ ಸ್ವಭಾವ ಸತ್ಯವಚನ ಪ್ರಸಕ್ತಿಯಲ್ಲಿ ಅವರು ಬೇರೆ ಯಾವ ಅಧಿಕಾರ ಅಧಿಕಾರಕ್ಕೂ ತಲೆಬಾಗರು ಇದನ್ನು ಎಲ್ಲರೂ ತಿಳಿದುಕೊಂಡಿದ್ದರಿಂದ ಅವರ ವಿಷಯದಲ್ಲಿ ಯಾರಿಗೂ ಅಸಮಾಧಾನ ಬರುತ್ತಿರಲಿಲ್ಲ ಎಲ್ಲರೂ ಭಕ್ತಿ ಗೌರವಗಳನ್ನಿರಿಸಿಕೊಂಡಿದ್ದರು ಶಾಸಿಗಳವರು ಸಮಸ್ತರಲ್ಲಿಯೂ ಅನುಕಂಪೆಯಿಂದಿದ್ದವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಬಡತನವನ್ನು ಕಂಡಿದ್ದವರು ಕಷ್ಟ ಕಾರ್ಪಣ್ಯಗಳನ್ನು ಕಂಡಿದ್ದವರು ರೋಗವಿಯೋಗಗಳನ್ನು ಕಂಡಿದ್ದವರು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 ಯಾರು ಹೆಂಗಾದರೂ ಹೋಗಲಿ ಏನಾದರೂ ಮಾಡಿಕೊಳ್ಳಲಿ ಎಂದು ನೋಡದ ಹಾಂಗಿದ್ದು ಬಿಟ್ಟರೆ ಅದು ಮನಿ ಆಗ ಎಲ್ಲರಿಗೂ ಸಮಾಧಾನ ಹಾಂಗೆಲ್ಲ ಒಂದು ಸಾರಿ ಇದು ಮಡಿ ಇದು ಮೈಲಿಗೆ ಎಂದು ಧರ್ಮ ವಿಚಾರ ಯಾರಿಗಾದರೂ ಹೇಳಿದರೆಂದರೆ ಅದು ಮನೆಯೆಲ್ಲ ಹುಚ್ಚಾಸ್ಪತ್ರೆ ಒಂದೊಂದು ಸಾರಿ ಅವರಿಗೂ ಇಂಥ ಅನುಭವ ಆಗುತ್ತಿತ್ತೆಂದು ತೋರುತ್ತದೆ ಗುರುವಂದನೆ ಪಾಠಕ್ಕೆ ನಾವು ಸೇರಿದಾಗ ಮೊದಲು ಶಾಸ್ತ್ರಿಗಳವರು ಬಂದ ಕೂಡಲೇ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 ಆದರೆ ಆ ಪ್ರಯಾಸ ಅವರಿಗೆ ಆದಂತೆ ತೋರುತ್ತಿರಲಿಲ್ಲ ಪಾಠ ಮುಗಿದ ಮೇಲೆ ಮತ್ತೆ ಗುರುವಂದನೆ ಅನಧ್ಯಯನದ ದಿನಗಳು ಸನ್ನಿಹಿತವಾದಾಗ ಅದಕ್ಕೆ ಮುಂಚೆ ಮಂಗಳ ಪಾಠ ವಿಶೇಷ ಗುರುವಂದನೆ ನನಗೆ ಕೈಕಾಲು ಸೋತು ಹೋಗುತ್ತಿತ್ತು ಗುರುವಂದನವಾದ ಮೇಲೆ ಪಾಠ ಪ್ರಾರಂಭದಲ್ಲಿ ಪ್ರತಿದಿನವೂ ಸಂಧ್ಯಾ ವಂದನೆ ಅಗಿಯದೆಯಷ್ಟೇ ಅನಂತರ ಗುರುವಂದನ ಪ್ರಶ್ನೆ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 ನಿಜ ಹೇಳಿ ಹೇಳಿಬಿಡಬೇಕೆಂದು ಮನಸ್ಸು ಮಾಡಿದೆ ನಾನು ಹೇಳಿದೆ ಈ ಶಾಸ್ತ್ರವನ್ನು ನಾನು ಅದಕ್ಕೆ ಅಧಿಕಾರಿಯಾಗಬೇಕೆಂದು ವ್ಯಾಸಂಗ ಮಾಡುವವನಲ್ಲ ನನಗೆ ದಿಗ್ದರ್ಶನದಷ್ಟು ಪರಿಚಯವಾದರೆ ತೃಪ್ತಿ ಶಾಸ್ತ್ರ ಪ್ರಕ್ರಿಯೆಯ ಸ್ಥೂಲ ಪರಿಚಯ ನನಗಾದರೆ ಅದೇ ಭಾಗ್ಯ ನನ್ನ ಬೇರೆ ನಾನು ರಾಜಕೀಯದಲ್ಲಿರತಕ್ಕವನು ಪತ್ರಿಕೋದ್ಯೋಗಿ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 ಪಾಠೋರಣೆ ಶಾಸ್ತ್ರಿಗಳವರ ಪಾಠ ಧೋರಣೆಯನ್ನು ನಾನು ಹೇಗೆ ವರ್ಣಿಸಲಾದೀತು ಪೂರ್ಜದ್ ಗಂಗಾ ಪ್ರವಾಹಾನುಕರಣ ಮಮ ಮಮೇಲೋ ಭಾರತೀ ತೀರ್ಥ ಯಶಃ ಎಂಬ ಪೂರ್ವಿಕರ ವಾಕ್ಯವೊಂದನ್ನು ಜ್ಞಾಪಕಕ್ಕೆ ತರುತ್ತಿತ್ತು ಕನ್ನಡದಲ್ಲಿ ವಿವರಣೆ ಹೇಳುವರು ನಡು ಇಂಗ್ಲಿಷ್ ಮಾತುಗಳನ್ನು ಬಳಸುವರು ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು ಕಾವ್ಯಗಳಿಂದ ಉದಾಹರಣೆ ಕೊಡುವರು ಒಂದು ಸಾರಿ ಮಾಯಾ ಸ್ವರೂಪವನ್ನು ಕುರಿತು ಹೇಳುವಾಗ ಚಂಪು ಭಾರತದ ಒಂದು ವಾಕ್ಯವನ್ನು ಉದಾಹರಿಸಿದರು ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ ದೇಹದ ಮೇಲಣ ಅರ್ಧವೂ ಕೆಳಗಿನ ಅರ್ಧ ಭಾಗವೂ ಕೂಡ ಬರುತ್ತಿದ್ದವು ಆದದರಿಂದ ಆ ಶಿರೋಭಾಗ ಪಾದ ಭಾಗಗಳೆರಡು ಒಂದೇ ಒಡಲಿಗೆ ಸೇರಿದವು ಅವರೆಡನ್ನು ಒಟ್ಟುಗೂಡಿಸುವ ಅವಯವ ಒಂದು ಇದ್ದಿರಲೇಬೇಕು ಎಂದು ನಾವು ಅನ್ವಯ ವ್ಯತಿರೇಕ ತರ್ಕದಿಂದ ನಡು ಎಂಬುದಿತ್ತೋ ಇಲ್ಲವೋ ಅಂಥ ಬಡ ಮಾಯಾ ವಿಚಾರವೂ ಹಾಗೆಯೇ ಅದು ಇದೆಯೋ ಇಲ್ಲ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 ಒಂದು ಉಪಮಾನ ವಿರೂಪಾಕ್ಷ ಶಾಸ್ತ್ರಿಗಳು ಪಾಠದ ಅವಸರದಲ್ಲಿ ಉದಾಹರಣೆಗಾಗಿ ವಿನೋದ ಕಥೆಗಳನ್ನು ಹೇಳುತ್ತಿದ್ದುದುಂಟು ವಿರಕ್ತಿಯನ್ನು ಕುರಿತು ಹೀಗೆ ಹೇಳುತ್ತಿದ್ದರು ನೋಡ್ರಿ ನಮಗೆ ಯಾವುದೋ ಕಾರಣದಿಂದ ಹೊಟ್ಟೆ ಭಾರವಾಗಿ ಗುಡಗುಡ ಅಂತಿರುತ್ತದೆ ಆಗ ತೋರುತ್ತದೆ ಕೊಂಚ ವಿರೇಚಕ ತೆಗೆದುಕೊಂಡರೆ ಜಡ್ಡು ಹೋಗಿ ಮೈ ಎಂದು ಆಗ ಈ ಹೊತ್ತು ಬುಧವಾರ ಪುರಸತ್ತಾಗಿದೆ ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ ಅನಂತರ ವಿರೇಚನಕ್ಕಾಗಿ ಕಾದಿರೋಣ ಗಂಟೆ ಒಂಬತ್ತು ಹತ್ತಾದರೂ ಹಾಗೆಯೇ ಇರುವುದಾಗುತ್ತದೆ ಎಣ್ಣೆ ಹೊಟ್ಟೆಯಾಗೆ ಗುಡುಪೆಂದು ಕೂತು ಬಿಟ್ಟಿರುತ್ತದೆ ಗಂಟೆ ಹನ್ನೊಂದಾಯ್ತೀನಿ ಆಗ ಅಂದು ಕೂತೆವು ಇದು ಹೀಗಾಗೋದಿಲ್ಲ ಸ್ನಾನ ಮಾಡಿ ಸಂಧ್ಯಾ ಮುಗಿಸಿ ಭೋಜನ ಮಾಡಿದರೆ ಆ ದೇಹದೊಳಗಿನ ಕಶ್ ಕಶ್ಮಲ ಕರಗಿ ಆಬಾರದಿಂದ ಜಾರಿ ಬಿದ್ದಿತ್ತು ಅಂತ ನಾವು ಇಷ್ಟೆಲ್ಲ ಯೋಚನೆ ಮಾಡಿ ಸ್ನಾನ ಮಾಡಿ ಮೈವರೆಸಿಕೊಂಡು ಸಂಧ್ಯಾ ವಂದನೆಗೆ ಕೂಡಬೇಕು ಅಂತ ಮಡಿ ಕಚ್ಚೆ ತೀಡುತ್ತಿರುವ ಕಾಲದಲ್ಲಿ ಬಂದು ನೋಡ್ರಿ ಮಾಡಿದ ಸ್ನಾನವೆಲ್ಲ ವ್ಯರ್ಥ ವಿರಕ್ತಿ ಎಂಬುದು ಹೀಗೆಯೇ ಸಂಸಾರ ನಿಷ್ಠೂರ ಸಾಲ ಮುಜುಗರ ಇದೆಲ್ಲಾ ಅನುಭವಿಸಿ ಸಾಕಪ್ಪ ಸಂಸಾರ ಆಗ ಹೋಗಿ ಗುರುಗಳವರಲ್ಲಿ ಬೇಡಿ ಕಾಷಾಯ ಬೇಕೆಂದು ತಲೆ ಮುಂಡನ ಮಾಡಿಸಿಕೋತ ಇರುವ ಕಾಲಕ್ಕೆ ಬಂದು ಬಿಡ್ತದೆ ದಾರಾಪುತ್ರಿಗಳ ಚಿಂತಿ ಎಲ್ಲ ಎಷ್ಟು ಒಳ್ಳೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಲ್ಲ ಮಕ್ಕಳು ಎಂತ ಬುದ್ಧಿವಂತರು ಇವರನ್ನು ಯಾಕೆ ಬಿಟ್ಟು ಹೋಗಬೇಕು ಆರು ತಿಂಗಳ ವೈರಾಗ್ಯ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗ್ತದೆ ಆದ್ದರಿಂದ ನಮ್ಮ ವೈರಾಗ್ಯಗಳನ್ನು ನೆಚ್ಚತಕ್ಕದ್ದಲ್ಲ ಸಾಲ ಕಷ್ಟ ಎಂದರೆ ವೈರಾಗ್ಯ ಬರುತ್ತದೆ ಒಳ್ಳೆಯ ಸೀರೆ ನೋಡಿದರೆ ವೈರಾಗ್ಯ ಹರಿಹೋಗ್ತದೆ ಇದನ್ನು ತಿಳಿದೇ ದೊಡ್ಡ ಗುರುಗಳು ಶೃಂಗೇರಿ ಸನ್ನಿಧಾನದವರು ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ ಯಾರಾದರೂ ಬಂದು ಸನ್ಯಾಸ ಬೇಕೆಂದು ಕೇಳಿದರೆ ಸನ್ಯಾಸಿಗಳ ಹಾಗೆ ಇದ್ದು ಬಿಡ್ರಲ್ಲ ಅದನ್ನು ಕೊಡೋದೇನು ಅದು ಕೊಡುವ ವಸ್ತುವಲ್ಲ ಮಠದಾಗೆ ಭೋಜನ ಮಾಡ್ರಿ ಶಾರದಮ್ಮನವರ ಸೇವೆ ಮಾಡ್ರಿ ನಿಶ್ಚಿಂತರಾಗಿದ್ದು ಬಿಡ್ರಿ ಅದೇ ತಾನೇ ಸನ್ಯಾಸ ಎನ್ನುತ್ತಿದ್ದರು ಇನ್ನೂ ಬಲವಂತವಾಗಿ ಯಾರಾದರೂ ಕೇಳಿದರೆ ಬೇಗ ಬಂದ ವೈರಾಗ್ಯವನ್ನು ನಂಬತಕ್ಕದ್ದಲ್ಲ ಎನ್ನುವರು ಆದದ್ದರಿಂದ ವೈರಾಗ್ಯಕ್ಕಾಗಿ ಆತುರ ಬಂದ ವೈರಾಗ್ಯ ದೃಢವಾಗಿಯೇ ಬಹುಕಾಲ ಇರುತ್ತದೆಯೇ ಎಂದು ನೋಡಬೇಕು ಬಿರುದು ವಿರೂಪಾಕ್ಷ ಶಾಸ್ತ್ರಿಗಳವರಿಗೆ ಇಂಡಿಯಾ ಸರಕಾರದವರು ಮಹಾಮಹೋಪಾಧ್ಯಾಯ ಎಂಬ ಬಿರುದನ್ನು ಕೊಟ್ಟರು ನಮ್ಮ ಮಹಾರಾಜರು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 ಆದ್ದರಿಂದ ಆ ಕಾತರಿ ಖಾತರಿ ಮಾಡಿಕೊಳ್ಳೋಣವೆಂದು ನಮ್ಮ ತವಕ ಮನೆಯಲ್ಲಿ ಹೋಗಿ ವಿಚಾರಿಸಿದರೆ ಶಾಸ್ತಿಗಳಿಲ್ಲ ಬಹಳ ಹೊತ್ತಾಯ್ತು ಹೋಗಿ ಎಂದರು ನಾವೇನು ಮಾಡತಕ್ಕದ್ದು ಎಲ್ಲೆಲ್ಲಿಯೋ ಹುಡುಕಿ ಸುತ್ತಾಡಿದೆವು ನಾಲ್ಕು ಮುಕ್ಕಾಲು ಗಂಟೆಯಾಯಿತು ಕೊನೆಗೆ ಪತ್ತೆ ಮಾಡಿದೆವು ಶಾಸಿಗಳು ಗುರುದೇವಾಲಯದ ಪಶ್ಚಿಮ ಭಾಗದಲ್ಲಿ ಚರಂಡಿ ಪಕ್ಕದ ಹುಲ್ಲಿನ ಮೇಲೆ ಕುಳಿತಿದ್ದಾರೆ ನಾವು ಕೇಳಿದೆವು ಏನು ಇಲ್ಲಿ ಗುರುಗಳು ದಯಾ ಮಾಡಿಸುತ್ತಾರೆ ಅದಕ್ಕಾಗಿ ನಮ್ಮ ಗುರುಗಳಿದ್ದಾರಲ್ಲ ಎಂದು ನಾವು ಸಮಾಧಾನ ಪಟ್ಟೆವು ಹತ್ತು ನಿಮಿಷದ ತರುವಾಯ ಹೊರಕ್ಕೆ ಬಂದು ನೋಡಿದೆವು ಶಾಸ್ತಿಗಳಿರಲಿಲ್ಲ ಮತ್ತೆ ಯೋಚನೆ ಮಾಡಿದೆವು ಅವರು ತಮ್ಮ ಗುರುಗಳೆಂದು ಹೇಳಿದವರು ಯಾರೆಂಬುದು ನನ್ನ ತಿಳಿಯಲಿಲ್ಲ ಆದದ್ದಾಯಿತೆಂದು ಕಾರಿನಲ್ಲಿ ಕುಳಿತು ಚಾಮರಾಜಪೇಟೆಯ ಐದನೆಯ ರಸ್ತೆಯಲ್ಲಿ ತಿರುಗಿದೆವು ಅಲ್ಲಿ ಅಡ್ಡರಸ್ತೆಯ ಸಮೀಪದಲ್ಲಿ ನಮ್ಮ ಗುರುಗಳು ಬೇಗ ಬೇಗ ಹೆಜ್ಜೆ ಹಾಕುತ್ತಿದ್ದರು ನಾವು ಕೇಳಿದೆವು ಎಲ್ಲಿಗೆ ಪ್ರಯಾಣ ನಮ್ಮ ಗುರುಗಳ ಮನೆಗೆ ಯಾರು ತಮ್ಮ ಗುರುಗಳು ವಿದ್ವಾಂಸರು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ನುಗ್ಗೆಹಳ್ಳಿ ನಾವು ನುಗ್ಗೆಹಳ್ಳಿ ತಿರುಮಲಾಚಾರ್ಯರವರನ್ನು ವಿರೂಪಾಕ್ಷ ಶಾಸ್ತ್ರಿಗಳವರನ್ನು ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಮಠಕ್ಕೆ ಬಂದೆವು ಅಲ್ಲಿ ವಿರೂಪಾಕ್ಷ ಶಾಸ್ತ್ರೀಗಳವರಿಗಾಗಿ ಒಂದು ಪೀಠವನ್ನು ಅಣಿ ಅದರ ಮೇಲೆ ಒಂದು ಸಣ್ಣ ರತ್ನಗಂಬಳಿ ಹಾಸಿದ್ದೆವು ವಿರೂಪಾಕ್ಷ ಶಾಸ್ತ್ರೀಗಳವರು ಆ ಪೀಠದಲ್ಲಿ ನುಗ್ಗೆಹಳ್ಳಿ ತಿರುಮಲಾಚಾರ್ಯರನ್ನು ಕೂಡಿಸಿ ಗುರುವಂದನಕ್ಕೆ ಉಪಕ್ರಮ ಮಾಡಿದರು ಆ ವಂದನಾ ಕ್ರಮವನ್ನು ಹಿಂದೆ ಪ್ರಸ್ತಾವಿಸಿದ್ದೇನೆ ಆಮೇಲೆ ನಾವು ಮಠದ ಉಗ್ರಾಣದಲ್ಲಿ ಹುಡುಕಿ ಬೇರೊಂದು ಮಣೆ ಕೆಲವು ನಿಮಿಷ ಬೇಕಾಯಿತು ಶಾಸ್ತ್ರಿಗಳವರು ಆ ಇನ್ನೊಂದು ಮಣೆಯ ಮೇಲೆ ಕುಳಿತರು ಆಮೇಲೆ ಭಾಷಣಗಳು ನಡೆದವು ಪ್ರತ್ಯುತ್ತರ ಶಾಸ್ತ್ರಿಗಳವರು ಪ್ರತ್ಯುತ್ತರ ಹೇಳುವಾಗ ಹೀಗೆಂದರು ತಾವೆಲ್ಲ ಬಹು ಸಂತೋಷಪಟ್ಟಿದ್ದೀರಿ ನನಗೂ ಬಹ ಬಹು ಸಂತೋಷ ನೀ ವಿದ್ಯಾನಿದಿ ನೀ ಮಹಾ ಮಹೋಪಾಧ್ಯಾಯ ಎಂದರೆ ಯಾರಿಗೆ ತಾನೆ ಸಂತೋಷವಾಗಲಿಕ್ಕಿಲ್ಲ ಇದನ್ನು ನಮ್ಮ ಮಹಾರಾಜರು ಕೊಟ್ಟಿದ್ದಾರೆ ಸಾರ್ವಭೌಮ ಸರಕಾರದವರು ಕೊಟ್ಟಿದ್ದಾರೆ ಇದೆಲ್ಲಾ ಸಂತೋಷ ವಿಷಯವೇ ಆದರೆ ಇನ್ನೊಬ್ಬ ಮಹಾರಾಜ ಇದ್ದಾನಲ್ಲ ಸಾರ್ವಭೌಮರಿಗಿಂತ ದೊಡ್ಡ ರಾಜ ಧರ್ಮರಾಜ ಪಿತೃಪತಿ ಎಂದು ಎಂದೋ ಒಂದು ದಿನ ಅಲ್ಲಿಗೆ ಹೋಗಬೇಕಾಗುತ್ತದಲ್ಲ ಆಗ ಅವ ಕೇಳ್ಯಾನು ಎಲಾ ಅವ ಕೊಟ್ಟ ನೀ ತಗೊಂಡಿ ಯಾವ ವಿದ್ಯಾಕ್ಕೆ ಇದೆಯೋ ನೀನು ಅಂತ ಕೇಳುತ್ತಾನಲ್ಲ ಆಗ ನಾವು ಏನು ಹೇಳಬೇಕು ಎಲ್ಲ ಮುಗಿದ ಮೇಲೆ ಶಾಸಿಗಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಬಿಡತಕ್ಕದ್ದೆಂದು ನಾವೆಲ್ಲ ಅವರ ಸಂಗಡ ಹೋದೆವು ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯ ಮುಂದೆ ರಂಗೋಲಿ ಇಟ್ಟು ಶಾಸಿಗಳವರಿಗೆ ಆರತಿ ಮಾಡಲು ಸಿದ್ಧಪಡಿಸಿಕೊಂಡಿದ್ದರು ಶಾಸಿಗಳವರು ಆ ಸಮಯದಲ್ಲಿ ತಮ್ಮ ಪಕ್ಕದಲ್ಲಿ ನಿಂತಿದ್ದ ವೈದ್ಯನಾಥ ಶಾಸ್ತ್ರಿಗಳವರನ್ನು ರಟ್ಟೆ ಹಿಡಿದು ಸೆಳೆದು ಆ ರಂಗೋಲಿ ಮನೆಯ ಮೇಲೆ ನಿಲ್ಲಿಸಿದರು ವೈದ್ಯನಾಥ ಶಾಸ್ತ್ರಿಗಳವರು ನಗುತ್ತಾ ಒಂದು ಕ್ಷಣ ಹೇಳಿದ ಮಾತು ಕೇಳಬಾರದೆ ನಿಮ್ಮ ಹೆಣ್ಣು ಅವರು ಅವರನ್ನು ನೀವು ಹೆಣ್ಣು ನೋಡತಕ್ಕವರು ತಾನೇ ಹೀಗೆ ನಿರ್ಬಂಧದಲ್ಲಿ ನಮ್ಮ ಸತ್ಕಾರ ಪ್ರಯತ್ನ ಮುಕ್ತಾಯವಾಯಿತು ಮಾಲವಿಯರ ಭೇಟಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮಹನೀಯರಾದ ಪಂಡಿತ ಮದನ ಮೋಹನ ಮಾಲವಿಯರು ಮೈಸೂರಿಗೆ ಅತಿಥಿಯಾಗಿ ಬಂದಿದ್ದರು ಅವರು ಹಿಂದೂ ಸಮಾಜದಲ್ಲಿ ಅವಶ್ಯವಾಗಿ ನಡೆಯಬೇಕು ಂದು ಭಾವಿಸಿಕೊಂಡಿದ್ದ ಒಂದು ಸುಧಾರಣೆಯನ್ನು ಕುರಿತು ಮೈಸೂರು ವಿದ್ವಾಂಸರಲ್ಲಿ ಸಮಾಲೋಚನೆ ನಡೆಸಬೇಕೆಂದು ಉದ್ದೇಶಿಸಿದ್ದರು ಅದಕ್ಕಾಗಿ ಒಂದು ದಿನ ಸಂಜೆ ನಾಲ್ಕು ಗಂಟೆಯ ವೇಳೆಗೆ ಶ್ರೀ ಪರಕಾಲ ಮಠದಲ್ಲಿ ಒಂದು ಮಹಾಸಭೆ ಸೇರಿತ್ತು ಆ ಸಭೆಗೆ ಶ್ರೀ ಸ್ವಾಮಿಗಳವರು ಅಧ್ಯಕ್ಷರಾಗಿದ್ದರು ಗೃಪ್ ಪಾಕ್ಷಶಾಸ್ತಿಗಳು ಮೊದಲಾದ ಮಹಾ ವಿದ್ವಾನ್ ಮಂಡಳಿ ಸೇರಿತ್ತು ಲೌಕಿಕರಲ್ಲಿ ದಿವಾನ್ ಸರ್ ಮಿರ್ಜಾ ಅವರು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 ಅದರ ಯೋಗ್ಯಕ್ಷೇಮಗಳಿಗೆ ತುಂಬ ಅವಶ್ಯ ಆದರೆ ಹಿಂದೂಗಳಲ್ಲಿ ಬಹುಮಂದಿ ಮುಸಲ್ಮಾನ್ ಕ್ರೈಸ್ತ ಮದಲಾದ ಅನ್ಯ ಮತಗಳ ಪ್ರಚಾರಕರ ಪ್ರೋತ್ಸಾಹಕ್ಕೂ ಸಿಕ್ಕಿ ಮತಾಂತರಗಳನ್ನು ಸೇರುತ್ತಿದ್ದಾರೆ ಹೀಗೆ ಹಿಂದೂ ಸಮಾಜಕ್ಕೆ ಸಂಖ್ಯಾಬಲ ನಷ್ಟವಾಗುತ್ತಿದೆ ಹಿಂದೂ ಸಮಾಜವನ್ನು ಬಿಟ್ಟು ಹೋಗುತ್ತಿರುವವರಲ್ಲಿ ಪಂಚಮರೆನಿಸಿಕೊಂಡ ಆ ಹರಿಜನವೆಂಬ ಜಾತಿಯವರು ಹೆಚ್ಚು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 ಹೀಗೆ ಮತ ಸಂಸ್ಕಾರವಿಲ್ಲದವರು ಸನಾತನ ಧರ್ಮದ ಮಹತ್ವವನ್ನು ಕಾಣದೆ ತಮ್ಮ ಮತದಲ್ಲಿ ಏನು ತಿರುಳಿಲ್ಲವೆಂದು ಭ್ರಾಂತಿ ಪಟ್ಟು ಮತಾಂತರಗಳಿಗೆ ಸೇರುವುದು ಅಪರೂಪವಲ್ಲ ಈ ವಿಷಯವನ್ನು ಈ ವಿಷಮ ಪರಿಸ್ಥಿತಿಯಲ್ಲಿ ಹಿಂದೂ ಜನರು ತಮ್ಮ ಧರ್ಮವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಕೆಲವು ಏರ್ಪಾಟುಗಳನ್ನು ನಡೆಸುವುದು ಈಗ ತೀರಾ ಅವಶ್ಯವಾಗಿದೆ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 ವಿಭೂತಿಯನ್ನು ನಾಮವನ್ನು ಧರಿಸಿ ಗೊತ್ತಾದ ಸ್ಥಳಕ್ಕೆ ಬರತಕ್ಕದ್ದು ಅಲ್ಲಿ ನಿಯುಕ್ತರಾದವರು ಆ ಭಕ್ತ ಜನರಿಂದ ಕಲಶ ಪೂಜೆ ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಸತಕ್ಕದ್ದು ಅನಂತರ ಅವರಿಂದ ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನು ಮಾಡಿಸತಕ್ಕದ್ದು ಇದಾದ ಮೇಲೆ ನಿಯುಕ್ತನಾದ ಬ್ರಾಹ್ಮಣನು ಆ ಜನರನ್ನು ಒಬ್ಬೊಬ್ಬರನ್ನಾಗಿ ಕರೆದು ಅವರಿಗೆ ಶ್ರೀರಾಮ ತಾರಕ ಮಂತ್ರವನ್ನು ಶಿವ ಪಂಚಾಕ್ಷರಿಯನ್ನು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 ಬಳಿಕ ಅವರು ಪ್ರತಿದಿನವೂ ಬೆಳಿಗ್ಗೆ ಅಥವಾ ಸಂಜೆ ತಮ್ಮ ಮನೆಯಲ್ಲಿ ದೇವರ ಪಟದ ಮುಂದೆ ದೀಪ ಹಚ್ಚಿ ಕುಳಿತು ತಮಗೆ ಉಪದೇಶವಾಗಿದ್ದ ಮಂತ್ರವನ್ನು ಹತ್ತು ಸಲ ಜಪಿಸತಕ್ಕದ್ದು ಇಷ್ಟು ಮಾತ್ರದ ಸಂಸ್ಕಾರ ನಮ್ಮ ಮಠಗಳು ಎಲ್ಲ ಹಿಂದೂ ಜನ ಕೊಡಿಸುವ ವ್ಯವಸ್ಥೆ ಮಾಡಿದರೆ ಆಗ ಆ ಜನಕ್ಕೆ ಹಿಂದೂ ಮತ ತಮ್ಮದೆಂಬ ಅಭಿಮಾನವೂ ಹಿಂದೂ ಸಮಾಜ ತಮ್ಮದೆಂಬ ಮಮತೆಯೂ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 ಇವರು ಮಾಲವೀಯರ ಉಪನ್ಯಾಸವನ್ನು ಆಧಾರವಿಟ್ಟು ಕೇಳಿದರು ಮಾಲವಿಯರನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಮಾಲವಿಯರು ಎಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೆ ದಕ್ಕೆ ತರುವ ಸುಧಾರಣೆಗಳನ್ನು ಹೇಳಿಯಾರೋ ಎಂದು ಶಾಸ್ತ್ರಿಗಳಿಗೆ ಮನಸ್ಸಿನಲ್ಲಿ ಶಂಕೆ ಮಾಲವೀಯರು ಹೇಳಿದ್ದು ದೊಡ್ಡ ವಿಷಯ ಲೋಕಕಾರುಣ್ಯದ ವಿಷಯ ಅವರು ಹೇಳಿದ್ದೆಲ್ಲ ವಿಚಾರ ಮಾಡಬೇಕಾದದ್ದು ಎಂದು ಮುಂತಾಗಿ ಶ್ಲಾಘನೆ ಮಾಡಿದರು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 ಬ್ರಾಹ್ಮಣ ಮುಖೇನ ಶ್ರೋತವ್ಯಂ ಎಂದರು ಬ್ರಾಹ್ಮಣ ಮುಖೇನ ಎಂಬ ಮಾತನ್ನು ಒತ್ತೊತ್ತಿ ಹೇಳುತ್ತಿದ್ದರು ಅಂದು ಶ್ರೀ ಪರಕಾಲ ಮಠದ ಸ್ವಾಮಿಗಳವರು ಮೊದಲಿನಿಂದ ಕಡೆಯವರೆಗೂ ಪ್ರಸನ್ನರಾಗಿದ್ದರು ವಿಷಯ ಬಹು ಮುಖ್ಯವಾದದ್ದೆಂದು ಅವಶ್ಯವಾಗಿ ಪರ್ಯಾಲೋಚನೆ ಪಡೆಯತಕ್ಕದ್ದೆಂದು ಸಮಾಧಾನ ವಚನಗಳನ್ನಾಡಿ ಸಭೆಯನ್ನು ಮುಕ್ತಾಯ ಮಾಡುತ್ತಿದ್ದರು ಸ್ವಸ್ತಿ ನಮ್ಮ ಶಾಸ್ತ್ರಿಗಳವರಿಗಾದರೂ ಮನಸ್ಸಿನಲ್ಲಿ ಶಂಕೆ ಬಾಧಿಸುತ್ತಿತ್ತು ಮಾಲವೀಯರು ಪ್ರಭಾವಶಾಲಿಯಾದ ಸಾರ್ವಜನಿಕ ಪುರುಷರು ಅಂಥವರು ಪುರಾತನ ಸಂಪ್ರದಾಯಗಳಿಗೆ ಅಹ್ ಕಂಠ್ರಾಯರಾದರೇನೋ ಎಂದು ಶಂಕೆ ಅವರ ಮನಸ್ಸು ಹೀಗೆ ಉದ್ವಿಗ್ನವಾಗಿದ್ದಾಗ ಒಂದು ಪದ್ಯ ಹೇಳಿದರು ಮಾಲವ್ಯೋ ಮಹಿತಾನ್ವಯೋ ಮದನಜಿರ್ಣಾಶ್ರಮಾರೋ ಬ್ರೇತ್ವೆತಿ ಪ್ರತಿ ಪ್ರತಿರ್ನವಾಸ್ತು ಭುವನೇ ಶ್ರೀದೇಶಿಗ್ರಹ ಯತ್ಕಲೌ ಬಲೀಯಸಿ ವೃತ್ತ ಧರ್ಮ ಜನಾಪ್ಯಧ್ವನಿ ತಬಿರಾದ ಬದ ಪೃತಮೇ ಸಂಚಾಲಯತ್ವನ್ವಯಹಂ ತ್ವಹಂ ಮೇಲಿನ ಅರ್ಧದ ಅರ್ಥ ಮಾಲವಿಯರು ಮಾಲವೀಯರು ಮಹನೀಯ ವಂಶದಲ್ಲಿ ಹುಟ್ಟಿದವರು ಮನ್ಮತನನು ಗೆದ್ದವರು ಮದನ ಮೋಹನ ಮದನಜಿತ್ ಇಂಥವರು ವರ್ಣಾಶ್ರಮಾಚಾರಗಳ ವ್ಯವಸ್ಥೆಯನ್ನು ವಡೆದರು ಎಂಬ ಅಪಕೀರ್ತಿ ಇವರಿಗೆ ಬಾರದಿರಲಿ ಸದ್ಗುರು ಕೃಪೆಯಿಂದ ವಿರೂಪಾಕ್ಷ ಶಾಸ್ತಿಗಳು ಮೈಸೂರು ಸರ್ಕಾರದ ಗೋರಕ್ಷಣಾ ವಿಚಾರ ಸಮಿತಿಗೆ ವಿಶೇಷಜ್ಞರಾಗಿ ಸಾಕ್ಷ್ಯ ಕೊಟ್ಟ ಸಂಗತಿಯನ್ನು ಬೇರೆ ಕಡೆ ಸ್ಮರಿಸಿದ್ದೇನೆ ಶೈಲಿ ವಿರೂಪಾಕ್ಷ ಶಾಸ್ತಿಗಳವರಿಗೆ ಗ್ರಂಥಕರ್ತನಾಗಬೇಕೆಂಬ ಚಪಲ ಬಂದಿದ್ದಂತೆ ತೋರುವುದಿಲ್ಲ ನನಗೆ ತಿಳಿದ ಮಟ್ಟಿಗೆ ಅವರು ರಚಿಸಿದ ಪದ್ಯಗಳು ಎರಡೇ ಈ ಮೇಲಿನದೊಂದು ಇನ್ನೊಂದು ಅವರು ಪೂರ್ವ ಮೀಮಾಂಸಾ ಭಾಷ್ಯಕ್ಕೆ ಬರೆದ ಪೆಟಿಗೆಯಲ್ಲಿನ ಗುರುವಂದನ ಶ್ಲೋಕ ಜೈಮಿನಿಯ ಸ್ತೋತ್ರಗಳ ಮೇಲೆ ಶಬರಸ್ವಾಮಿಗಳು ರಚಿಸಿರುವ ಭಾಷ್ಯವನ್ನು ಪುಣೆಯ ಆನಂದಾಶ್ರಮದವರು ಪ್ರಕಟಿಸಿದರು ಅದು ಬಹುದೊಡ್ಡ ಗ್ರಂಥ ಅದನ್ನು ಪರಿಷ್ಕಾರ ಪಡಿಸಿ ಟೀಕೆ ಟಿಪ್ಪಣಿಗಳನ್ನೊಡಗಿ ಮಾಡಿದವರು ಹಿಂದೆ ಹೇಳಿದ ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳು ಈ ಉದ್ಗ್ರೆ ವಿರೂಪಾಕ್ಷ ಶಾಸ್ತ್ರಿಗಳವರಿಂದ ಒಂದು ಮುನ್ನುಡಿಯನ್ನು ಬರೆಯಿಸಿದರು ಅದರಲ್ಲಿ ತೋರುತ್ತದೆ ಶಾಸ್ತ್ರಿಗಳ ಗದ್ಯ ಶೈಲಿ ಎಷ್ಟು ಮನೋಹರವಾದದ್ದೆಂದು ವಿದ್ಯಾರ್ಥಿ ದಶೆಯಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳವರು ಸ್ವ ವಿಷಯವನ್ನು ಹೇಳುತ್ತಿದ್ದದ್ದು ತುಂಬಾ ಅಪರೂಪ ಅದಕ್ಕೆ ಅವರಿಗೆ ಪುರುಸೊತ್ತು ಇರಲಿಲ್ಲ ಪ್ರಾಸ್ತಾವಿಕವಾಗಿ ಬಹುಮಟ್ಟಿಗೆ ಉದಾಹರಣೆಗಾಗಿ ಅವಶ್ಯವಾದಾಗ ಒಂದೆರಡು ಮಾತು ಹೇಳುತ್ತಿದ್ದರು ವಿದ್ಯಾರ್ಥಿ ದಶೆಯಲ್ಲಿ ಅವರು ಸಿದ್ದಿಕಟ್ಟೆಯಲ್ಲಿ ನವರ ಸತ್ರದ ಹತ್ತಿರ ಎಲ್ಲೋ ವಾಸವಾಗಿದ್ದರಂತೆ ಆಗ ಆ ಪ್ರದೇಶದಲ್ಲಿ ಬ್ರಾಹ್ಮಣರ ಅಗ್ರಹಾರ ಇತ್ತು ಈಗ ಅದೆಲ್ಲ ಬದಲಾಯಿಸಿ ಹೋಗಿದೆ ಹಿಂದಿನ ಕಾಲದಲ್ಲಿ ಪೂರ್ಣಯ್ಯನವರ ಸತ್ರದಲ್ಲಿಯೂ ವಾಸುದೇವಶಾಸ್ತ್ರಿಗಳ ಮನೆಯಲ್ಲಿಯೂ ಬೇರೆ ಒಂದೆರಡು ಕಡೆಯೂ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಧರ್ಮಾರ್ಥವಾಗಿ ಭೋಜನವಿಡುವ ಏರ್ಪಾಡಿತ್ತು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 ಮೋಡಿ ಬರಹ ಇರುತ್ತಿತ್ತು ಶಾಸ್ತ್ರಿಗಳು ಅಷ್ಟನ್ನು ಮೊದಲಿನಿಂದ ಕಡೆಯವರೆಗೆ ಒಂದು ಬಾರಿ ಓದುವರು ಆಮೇಲೆ ಇನ್ನೊಂದು ಬಾರಿ ಆಮೇಲೆ ಬಹುಶಃ ಇನ್ನೂ ಒಂದು ಬಾರಿ ಹೀಗೆ ಎರಡು ಮೂರು ಸಲ ಓದಿದಷ್ಟರಲ್ಲಿ ಗ್ರಂಥವಾಕ್ಯಗಳು ಬಾಯಿ ಬದಗುತ್ತಿದ್ದವು ಈಗ ಅವರು ದೀಪವನ್ನು ಆರಿಸುವರು ಬೀದಿಗೆ ಬಂದು ಗ್ರಂಥವಾಕ್ಯಗಳನ್ನು ಬಾಯಿಯಿಂದ ನುಡಿಯುತ್ತಾ ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಶತಪಥ ತುಳಿಯುವರು